ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಶ್ರೀ ಗಣೇಶ ನಮಃ ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ ದಂಬೆ ಗುಣಚ ವಿದ್ವಾನ್ ಮಹಾಮಹೋಪಾಧ್ಯಾಯ ವೇದ ವೇದಾಂತ ಬ್ರಹ್ಮ ಡಾಕ್ಟರ್ ಕೆ ಜಿ ಸುಬ್ರಹ ಶರ್ಮರ ಕೃತಿಯಾದಂತಹ ಅಜ್ಞಾನ ವಿಮುಕ್ತಿ ಎಂಬುದನ್ನು ಸ್ವಲ್ಪ ನೋಡೋಣ ಶ್ರೀಶಂಕರರ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಗಳ ಹಾಗೂ ಮಹಾಮಹೋಪಾಧ್ಯಾಯ ವೇದ ವೇದಾಂತ ಬ್ರಹ್ಮ ಡಾಕ್ಟರ್ ಕೆ ಜಿ ಸುಬ್ರಹ್ಮಾಷ ಶರ್ಮರ ಚರಣತರದಲ್ಲಿ ಶರಣಾಗುತ್ತಾ ಅಜ್ಞಾನ ವಿಮುಕ್ತಿ ಸುಬ್ರಾಷ್ ಶರ್ಮರ ಕೃತಿ ಅಜ್ಞಾನಿಗಳಿಗೆ ನಾಲ್ಕು ವಿಶೇಷಣಗಳು ಅಂತೇಳಿ ಹೇಳ್ತಾರೆ ಇಲ್ಲಿ ಅಜ್ಞಾನದ ಬಗ್ಗೆ ಹೇಳುವುದು ಯಾಕೆ ಜ್ಞಾನವನ್ನು ಹೊಂದಿ ಅಂತೇಳಿ ಹೇಳುವುದಕ್ಕೋಸ್ಕರ ನಿಂದೆಗೋಸ್ಕರ ಅಲ್ಲ ನಹಿನಿಂದಾ ನ್ಯಾಯ ನಿಂದೆಗೋಸ್ಕರಲ್ಲ ಆದರೆ ಅದು ವ್ಯರ್ಥ ಜ್ಞಾನವೇ ಸರಿಯಾದದ್ದು ಜ್ಞಾನವನ್ನು ಹೊಂದಿ ಅಂತೇಳಿ ಹೇಳುವಂಥದ್ದು ಉಪದೇಶಪರವಾದ ಇದು ನಾವಿರತೋ ದುಶ್ಚರಿತಾತ್ ನ ಶಾಂತೋ ನ ಸಮಾಹಿತ ನಾಶಾಂತ ಮನಸೋವಾಪಿ ಪ್ರಜ್ಞಾನೇನ ಏನಪ್ನುಯಾತ್ ಕಾಟಕೋಪನಿಷದು ಎರಡು ಇಪ್ಪತ್ನಾಲ್ಕು ನ ಅವಿರತಃ ವಿರಕ್ತನಾಗದವನು ದುಶ್ಚರಿತಾತ್ ದುರಾಚಾರದಿಂದಾಗಿ ದುರಾಚಾರದಿಂದ ವಿರಕ್ತನಾಗದವನು ಕೆಟ್ಟ ಆಚಾರದಿಂದಾಗಿ ಕೆಟ್ಟ ಆಚಾರದಿಂದ ವಿರಕ್ತನಾಗ ಆಗದವನು ಅಂದರೆ ಆಚಾರವನ್ನು ಅನುಸರಿಸ ಅನುಸರಣೆ ಮಾಡದವನು ದುರಾಚಾರ ವಿರಕ್ತನಾದರೆ ಅವನು ಸದಾಚಾರ ಪರನಾಗ್ತಾನೆ ಹಾಗೆ ಆಗದವನು ದುರಾಚಾರದಿಂದ ವಿರಕ್ತನ ಆಗದವನು ನ ಅವಿರತ ದುಶ್ಚರಿತಾತ್ ನ ಅಶಾಂತ ನ ಅಸಮಾಹಿತ ಶಾಂತನಲ್ಲದವನು ಅಂದರೆ ಮನಸ್ಸು ನಿಯಂತ್ರಣ ಆದರೆ ಪ್ರಶಮನ ಮನಸ್ಸಿನ ಪ್ರಶಮನಕ್ಕೆ ಕ್ಷಮ ಅಂತಲೂ ಹೇಳ್ತಾರೆ ಅದಕ್ಕೆ ಅದು ಉಳ್ಳವನನ್ನು ಶಾಂತ ಅಂತಲೂ ಹೇಳ್ತಾರೆ ಮನಶ್ಶಾಂತಿ ಉಳ್ಳವ ಅಂತ ಹೇಳ್ತಾರೆ ಅಲ್ಲದವನು ನ ಅಶಾಂತ ನ ಅಸಮಾಹಿ ನವಿರತಃ ದುಶ್ಚರಿತಾತ್ ನಾಂತೋ ನ ಅಸಮಾಹಿ ಅಂದರೆ ನಶಾಂತ ಅಂದರೆ ಅಶಾಂತ ನಲ್ಲದವನು ಶಾಂತಿ ಉಳ್ಳವನು ಪ್ರಜ್ಞಾನವನ್ನು ಹೊಂದುತ್ತಾನೆ ಅಂತೇಳಿ ನ ಅಸಮಾಹಿ ಶಾಂತ ನಲ್ಲದನ್ನು ಹೊಂದುವುದಿಲ್ಲ ಅಂತೇಳಿ ಅಸಮಾಹಿತನಾದವನು ಅಂದರೆ ಸಮಾಹಿತ ಅಂದರೆ ಇಂದ್ರಿಯ ನಿಗ್ರಹ ಉಳ್ಳವನು ಅಂಥೇಳಿ ಅಸಮಾಹಿತ ಅಂದರೆ ಇಂದ್ರಿಯ ನಿಗ್ರಹ ಇಲ್ಲದವನು ನ ಅವನು ಹೊಂದುವುದಿಲ್ಲ ಯಾವುದನ್ನು ಪ್ರಜ್ಞಾನವನ್ನು ನ ಶಾ ನಾಶಾಂತ ಮನಸ್ಸೋವಾಪಿ ಹಾಗೆಯೇ ಅಶಾಂತ ಮನಸ್ಸು ಮಾನಸೋವಾಪಿ ಚಂಚಲ ಸ್ವಭಾವದವನು ಕೂಡ ಇವರಾರು ಪ್ರಜ್ಞಾನದಿಂದ ಆತ್ಮನನ್ನು ಹೊಂದಲಾರರು ಪ್ರಜ್ಞಾನೇನ ಏ ನಮ್ಮ ಆತ್ನೀಯಾತ್ ನ ಅಂತೇಳಿ ಕಾಟಕೋಪನಿಷತ್ತಿನಲ್ಲಿ ಮೃತ್ಯುದೇವತೆ ಹೇಳಿರೋ ಮಾತುಗಳಿವು ನೋಡಿ ಈಗಾಗಲೇ ನಾವು ಹೇಳಿದೆವು ನಚಿಕೇತನ ವಿಷಯ ಕಾಟಕ ಉಪನಿಷತ್ತು ಅಥವಾ ಕಠೋ ಉಪನಿಷತ್ ಎರಡು ಒಂದೇ ಅದು ಮೃತ್ಯುದೇವತೆ ಅಂದರೆ ಯಮ ಹೇಳಿರತಕ್ಕಂಥದ್ದು ನಚಿಕೇತನಿಗೆ ಉಪದೇಶ ಮಾಡಿದ್ದು ಈಗಾಗಲೇ ನಾಲ್ಕು ರೀತಿಯ ಮಾನವರಿಗೆ ಆತ್ಮಜ್ಞಾನ ಅವರು ಯಾರು ದುಶ್ಚರಿ ವಿರತಃ ದುಶ್ಚರಿತದಿಂದ ವಿರತನಾಗದವನು ಶಾಸ್ತ್ರಗಳಲ್ಲಿ ನಿಷಿದ್ಧವಾಗಿರುವ ಪಾಪಕರ್ಮಗಳಿಗೆ ದುಶ್ಚರಿತಗಳು ಅಂತೇಳಿ ಹೆಸರು ಕಳ್ಳತನ ವಂಚನೆ ಮೋಸ ಅನ್ಯಾಯ ಗುರುನಿಂದೆ ಇವೆಲ್ಲವೂ ಪಾಪಕರ್ಮಗಳು ಈ ಪಾಪಕರ್ಮಗಳಲ್ಲಿ ಮುಳುಗಿರುವವನಿಗೆ ಖಂಡಿತವಾಗಿಯೂ ಆತ್ಮಜ್ಞಾನ ಉಂಟಾಗುವುದಿಲ್ಲ ಇಂದ್ರಿಯ ಭೋಗುಗಳಲ್ಲಿ ಸದಾ ಮಗ್ನಾಗಿರುವವನಿಗೂ ಆತ್ಮಜ್ಞಾನವು ಲಭಿಸದು ಅಸಮಾಹಿತ ಚಂಚಲ ಮನಸ್ಸುಳ್ಳವನಿಗೂ ಆತ್ಮಜ್ಞಾನ ಉಂಟಾಗದು ಸಾಧಕನು ಏಕಾಗ್ರತೆಯುಳ್ಳವನಾಗಿರಬೇಕಲ್ವೇ ಅಶಾಂತ ಮಾನಸ ಶಾಂತವಲ್ಲದ ಮನಸ್ಸುಳ್ಳವನಿಗೂ ಬ್ರಹ್ಮಜ್ಞಾನವು ಲಭಿಸುದು ಜಿಜ್ಞಾಸುವಿನ ಮನಸ್ಸು ಯಾವಾಗಲೂ ಶಾಂತವಾಗಿರಬೇಕು ಆದರೆ ದುರಾಚಾರದಿಂದ ದೂರನಾಗಿ ಸದಾಚಾರ ಸಂಪನ್ನನಾಗಿದ್ದರೆ ಹಾಗೂ ಶಾಂತ ಮನಸ್ಕನಾಗಿದ್ದರೆ ಅಂಥವನ್ನು ಆತ್ಮಜ್ಞಾನವನ್ನು ಪಡೆದುಕೊಂಡು ಅದರಿಂದ ಮೋಕ್ಷವನ್ನು ಹೊಂದುತ್ತಾನೆ ಎಷ್ಟು ದುಶ್ಚರಿತಾದ್ವಿರತಃ ಉಪಶಾಂತಮಾನಸಶ್ಚ ಆಚಾರ್ಯವಾನ ಪುರುಷ ಪ್ರಜ್ಞಾನಗಿನ ಆತ್ಮನ ಪ್ರಾಪ್ನೋತಿ ಇತ್ಯರ್ಥ ಎಂದು ಭಗವತ್ಪಾದ ಶಂ ಶ್ರೀಶಂಕರ ಶ್ರೀಸೂಕ್ತಿ ಅಧ್ಯಾತ್ಮ ಸಾಧಕರು ಯಾವಾಗಲೂ ಶಾಂತರಾಗಿದ್ದು ವಿವೇಕಿಗಳಾಗಿರಬೇಕು ಅಜ್ಞರು ದುರಾಚಾರದಿಂದ ದೂರವಿರಬೇಕು ಅಜ್ಞಾನಿಗಳು ದುರಾಚಾರದಿಂದ ದೂರವಿರಬೇಕು ಎನ್ನತಕ್ಕಂಥದ್ದು ಇದರಲ್ಲಿರತಕ್ಕಂಥ ಒಂದು ಬೋಧನೆ ಇನ್ನೊಂದು ಹೀಗೆ ತಿಳಿದರೂ ಅದು ಜ್ಞಾ ಅಜ್ಞಾನವೇ ಅಂತೇಳಿ ಯಾವುದು ಯದಿ ಮನ್ಯಸೆ ಸು ವೇದೆತಿ ದಭ್ರಮೇವಾನೂನ ತ್ಂಬ ಬ್ರಹ್ಮಣೋ ರೂಪಂ ಯದಸ್ಥ ಯದ್ಯ ದೇವೇಶ್ವನು ಮೀಮಾಂಸ್ಯಮೇವ ತೇ ಮನ್ಯೇ ವಿದಿ ತಂ ಕೇನೋಪನತ್ತೆರಡು ಎಲೈ ಶಿಷ್ಯನೇ ನಾನು ಬ್ರಹ್ಮವನ್ನು ಚೆನ್ನಾಗಿ ತಿಳಿದಿದ್ದೇನೆ ಎಂದೇನಾದರೂ ನೀನು ತಿಳಿದಿದ್ದರೆ ಅದು ಅಲ್ಪ ಜ್ಞಾನವೇ ಹೊರತು ಪರಿಪೂರ್ಣ ಜ್ಞಾನವಲ್ಲ ಬ್ರಹ್ಮದ ವಿಷಯದಲ್ಲಾಗಲಿ ದೇವತೆಗಳ ವಿಷಯದಲ್ಲಾಗಲಿ ನಿನ್ನ ಜ್ಞಾನವು ಅಲ್ಪವೇ ಆಗಿರ್ತದೆ ಆದ್ದರಿಂದ ನಿನ್ನ ಜ್ಞಾನವು ಇನ್ನೂ ಆಳವಾಗಿ ವಿಚಾರ ಮಾಡಬೇಕಾಗಿದೆ ಸದ್ಗುರುವಾದವನು ಯೋಗ್ಯ ಶಿಷ್ಯನಿಗೆ ಬ್ರಹ್ಮತತ್ವವನ್ನು ತಿಳಿಸಿದ ಅನಂತರ ಯದಿ ಮನ್ಯಸೆ ಸುವೇದ ಇತಿ ದ್ರಮೇವ ಅಪಿ ನೂನಂ ಅದು ಭ್ರಮೆಯೇ ತಿಳಿ ತ್ವ ವೇತ್ತ ಬ್ರಹ್ಮಣ ರೂಪಂ ಎನ್ನುವಂಥದ್ದು ಕೂಡ ಭ್ರಮಿ ಯದಸ್ಯ ತ್ವ ಯದಸ್ಯ ದೇವೇಶು ಅಥನು ಮೀಮಾಂಸೆಯವ ತೇ ಮನ್ಯೆ ವಿದಿತಂ ಯಾವುದು ನೀನು ದೇವತೆಗಳ ಬಗ್ಗೆ ಆತ್ಮನ ಬಗ್ಗೆ ತಿಳಿದು ಬ್ರಹ್ಮದ ಬಗ್ಗೆ ತಿಳಿದಿ ಅಂತ ತಿಳಿತೀಯೋ ಅದರ ಬಗ್ಗೆ ಇನ್ನಷ್ಟು ಹೆಚ್ಚು ನೀನು ತಿಳಿಬೇಕು ನೀನು ಇನ್ನೂ ಪೂರ್ಣ ತಿಳಿದಿದೆಯಂಥೇಳಿ ತಿಳಿಬಾರ್ದು ಚಕ್ರುವಾದವನ್ನು ಯೋಗ್ಯ ಶಿಷ್ಯನಿಗೆ ಬ್ರಹ್ಮತ್ವವನ್ನು ತಿಳಿಸಿದ ನಂತರ ಈ ಮೇಲಿನ ವಾಕ್ಯವನ್ನು ತಿಳಿಸ್ತಾನೆ ಯಾವ ಪ್ರಮಾಣಗಳಿಗೂ ಗೋಚರವಾಗದಿರುವ ಪ್ರಮಾಣಗಳನ್ನೇ ಬೆಳಗುತ್ತಿರುವ ನಿರೂಪಾಧಿಕವಾದ ಬ್ರಹ್ಮವನ್ನೇ ತಾನೆ ಎಂದು ಧೀರರು ಅಮೃತಾತ್ಮರಾಗ್ತಾರೆ ಇಂಥವರಿಗೆ ಪುನರ್ಜನ್ಮವಿಲ್ಲ ಎಂದು ಹಿಂದಿನ ಮಂತ್ರದಲ್ಲಿ ಆಚಾರ್ಯರನ್ನು ತಿಳಿಸಿರುತ್ತಾನೆ ಅಂದರೆ ನಿರೂಪಾಧಿಕ ಅಂದರೆ ಯಾವುದೇ ಉಪಾಧಿ ನಾಮರೂಪಗಳಿಲ್ಲದ ಬ್ರಹ್ಮವನ್ನು ಈ ಸಂದೇಶವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಹೋದರೆ ಅದನ್ನು ತಪ್ಪಾಗೇ ತಿಳಿಯುವ ಅವಕಾಶ ಇರುತ್ತೆ ಆದ್ದರಿಂದಲೇ ಸದ್ಗುರು ಹೀಗೆ ಶಿಷ್ಯನಿಗೆ ಪ್ರಶ್ನೆಯನ್ನು ಹಾಕ್ತಾ ಇದ್ದಾನೆ ನಾನು ಬ್ರಹ್ಮವನ್ನು ಚೆನ್ನಾಗಿ ತಿಳಿದಿದ್ದೇನೆ ಬ್ರಹ್ಮವೆಂದರೆ ಅದೊಂದು ದೊಡ್ಡ ದೇವತೆ ಬ್ರಹ್ಮವೆಂದರೆ ಹರಿಹರ ಬ್ರಹ್ಮರೆಂಬ ದೇವತೆಗಳು ಬ್ರಹ್ಮವೆಂದರೆ ದೇವರಾಜನಾದಿಂದ್ರ ಹೀಗೆ ಬ್ರಹ್ಮವನ್ನು ತಿಳಿದರೆ ಅದೇನು ಸರಿಯಾದ ಬ್ರಹ್ಮಜ್ಞಾನವಲ್ಲ ಆ ಬ್ರಹ್ಮಜ್ಞಾನ ಅಲ್ಪಜ್ಞಾನವೇ ಇದು ಬ್ರಹ್ಮಜ್ಞಾನವೇ ಅಲ್ಲ ಎಂದು ಆಚಾರ್ಯನು ಇಲ್ಲಿ ಶಿಷ್ಯನಿಗೆ ಹೇಳ್ತಾ ಇದ್ದಾನೆ ಆದ್ದರಿಂದ ಬ್ರಹ್ಮವನ್ನು ಭಿನ್ನವಾದ ಅದ್ಭುತ ದೇವತೆಯನ್ನು ತಿಳಿದವನು ಅಜ್ಞಾನಿಯೇ ಹೀಗೆ ತಿಳಿಯಬಾರದು ಸರಿ ಹಾಗಾದರೆ ಹೇಗೆ ತಿಳಿದದು ಬ್ರಹ್ಮಜ್ಞಾನವಾದೀತು ಎಂದರೆ ಅಹಂ ಬ್ರಹ್ಮಾಸ್ಮಿ ಅಹಮೇವ ಅಸಂಸಾರಿ ಆತ್ಮ ಅಹಮೇವ ಜನ್ಮಾದ ವಿಕಾರರಹಿತಂ ಬ್ರಹ್ಮ ಎಂದು ಸ್ವಾನುಭವದಿಂದ ತಿಳಿದಾಗಲೇ ನಾನೇ ಅಸಂಸಾರಿಯಾದ ಆತ್ಮನು ಅದೇ ಬ್ರಹ್ಮ ಬ್ರಹ್ಮ ಅಂತೇಳಿ ಶುದ್ಧ ಹಾಗೂ ಪರಿಪೂರ್ಣ ಬ್ರಹ್ಮಜ್ಞಾನ ಆಗ್ತದೆ ದೇವತೆಗಳಿಗೇನು ಪರಿಪೂರ್ಣ ಬ್ರಹ್ಮವಲ್ಲ ಅವರೆಲ್ಲರ ಅಂತರ್ಯಾಮಯ ಆಗಿರತಕ್ಕಂಥದ್ದು ಯಾವುದಿದೆ ಆತ್ಮತತ್ವ ಅದೇ ಬ್ರಹ್ಮ ಅದೇ ನಾನು ಕೂಡ ಈ ಶರೀರ ಅಲ್ಲ ನಾನು ಮನುಷ್ಯನ ಬ್ರಹ್ಮ ಅಲ್ಲ ಮನುಷ್ಯನೊಳಗಿರುವ ಯಾವ ಆತ್ಮ ಅಂತೇಳಿ ಹೇಳ್ತೇವೆ ಅದೇ ಪರಬ್ರಹ್ಮ ವಸ್ತು ಅದೇ ಬ್ರಹ್ಮ ಅಂತೇಳಿ ನಾವು ಅದೇ ಆ ಸ್ವರೂಪರು ನಿಜವಾಗಿ ಅಂತೇಳಿ ಇದು ಅಜ್ಞಾನ ವಿಮುಕ್ತಿಯ ಬೋಧನೆಗಳು ಹರಿ ಶ್ರೀ ಸುಬ್ರಾಯ ಓಂ ತತ್ಸತ್